ಹನ್ನೊಂದು ಮನೋಂದತಿ ಮರುದಿನ ಮತ್ತೆ ಊಟವಾದ ಮೇಲೆ ದೇವರಾತನು ಮನೆಯಲ್ಲಿ ಸಭೆಯೂ ಸೇರಿ ಮನೆಯಲ್ಲಿ ದೇವರಾತನ ಮನೆಯಲ್ಲಿ ಸಭೆಯೂ ಸೇರಿತು ಅಲ್ಲಿ ಇದ್ದವರು ಆತನ ಜೊತೆಗೆ ಇನ್ನಿಬ್ಬರು ಒಂದು ಮಗುವಿನ ರೂಪದಲ್ಲಿರುವ ಒಬ್ಬ ಮಹಾನ್ ಆದರೂ ಆ ಮೂವರಿಗೂ ಮಗುವಾಗಿ ಸಣ್ಣ ದೇಹದಲ್ಲಿ ಚಿಕ್ಕದಾಗಿ ಕಾಣುತ್ತಿದ್ದರು ಆ ಜೀವನ ಮಾತ್ರ ತಮ್ಮೆಲ್ಲರಿಗೂ ಉತ್ತಮನೆಂಬ ವಿಚಾರದಲ್ಲಿ ಸಂದೇಹ ಸಂದೇಹವೂ ಎಳ್ಳಷ್ಟೂ ಇಲ್ಲ ದೇವರಾತನು ಮನಸ್ಸಿನಲ್ಲಿ ದೇವತೆಗಳಿಗೆ ಪೂಜಾದಿಗಳನ್ನು ಒಪ್ಪಿಸಿ ಆರಂಭಿಸಿದನು ನಿಮ್ಮ ತಾಯಿ ಬಂದಿದ್ದಾರೋ ಎಂದು ಹೆಂಡತಿಯನ್ನು ಕೇಳಿದನು ಈಗ ಇಲ್ಲಿಯೇ ತೆರೆಯ ಮರೆಯನ್ನು ಕುಳಿತಿದ್ದಾರೆ ಸರಿ ದೇವರಾತನು ಆರಂಭಿಸಿದನು ನಿನ್ನೆಯ ದಿನ ಕಾಯೋನ್ನತಿಯನ್ನು ಕುರಿತು ಹಿಡಿದುದಾಯಿತು ಇವತ್ತು ಮನೋನ್ನತಿ ವಿದ್ಯೋನ್ನತಿಗಳನ್ನು ಹೇಳಬೇಕಲ್ಲವೇ ಕೇಳಿ ಮಾನೋನ್ನತಿ ಎನ್ನುವುದು ನಮಗೆ ಯಾರಿಗೂ ತಿಳಿಯದ ವಿಷಯವಲ್ಲ ಆದರೂ ಅದು ಕೆಲವರು ಮಾತನಾಚರಣೆಯಲ್ಲಿ ಇಟ್ಟುಕೊಂಡಿರುವ ವಿಷಯ ನಿರ್ಗತಿಕರಾಗಿ ದರಿದ್ರಾಗಿ ದೀನರಾಗಿರುವವ ದೀನರಾಗಿರುವವರ ವಿಷಯವನ್ನು ಬಿಡಿ ಅವರಿಗೆ ಮಾನವಿಲ್ಲ ಮರ್ಯಾದೆ ಇಲ್ಲ ಎನ್ನುತ್ತೇವೆ ಹಾಗಾದರೆ ಮಾನ ಮರ್ಯಾದೆ ಇರುವವರು ಏನು ಮಾಡಬೇಕು ಎನ್ನುವುದನ್ನು ಮಾತ್ರ ನಾವು ಯೋಚಿಸುವುದಿಲ್ಲ ನನಗೇನೋ ಒಂದು ಅಂತಸ್ತು ಇದೆ ಎಂಬುದೇ ಮಾನ ಆ ಮಾನದಿಂದಲೇ ಸಮುದ್ರಕ್ಕೆ ದಡ ಇರುವಂತೆ ನಮಗೂ ಮರ್ಯಾದೆಯೂ ಏರ್ಪಟ್ಟಿರುವುದು ಶ್ರೋತೀಯ ಬ್ರಾಹ್ಮಣನು ತನಗೆ ಬಾಯಾರಿಕೆಯಿಂದ ಪ್ರಾಣವೇ ಹೋಗುತ್ತಿದ್ದರೂ ಕೈಕಾಲು ತೊಳೆದುಕೊಂಡು ಶುದ್ಧ ಶುದ್ಧಾಚಮನ ಮಾಡುವವರೆಗೂ ನೀರು ಕುಡಿಯುವುದಿಲ್ಲ ಹಾಗೆಯೂ ಹಾಗೆಯೇ ಉತ್ತಮರು ಯಾರೂ ಕೊಳೆಯ ಬಟ್ಟೆಯನ್ನು ಹಾಗೆ ಮನಸ್ಸಿಗೆ ಬರುವ ಕಾಲಿಗಳಲ್ಲಿ ಯೋಗ್ಯ ಇದು ಅಯೋಗ್ಯ ಎಂದು ವಿಭಾಗಿಸಿಕೊಂಡು ಅದರಂತೆ ನಡೆಯುವುದು ಮಾಯೋನ್ಮಾನೋನ್ನತಿ ಸೌದೆಯು ಬೇಕೆನ್ನುವನು ಬೆರಳು ದಪ್ಪದ ಮರವನ್ನು ಕಡಿಯುವುದಿಲ್ಲ ಸಮಿತ್ಯಗಳು ಬೇಕೆನ್ನುವರು ದೊಡ್ಡ ಕೊಂಬೆಯನ್ನು ಕಲಿಯುವುದಿಲ್ಲ ಅದರಂತೆಯೇ ತನ್ನ ಸ್ಥಾನ ಅಂತಸ್ತುಗಳಿಗೆ ತಕ್ಕದ್ದನ್ನೇ ಅಲ್ಲದೆ ಬೇರೆ ಏನನ್ನೂ ಮಾಡುವುದಿಲ್ಲವೆಂಬ ಹಠವೇ ಮನೋನ್ನತಿ ಬೇರೆ ಮಾತಿನಲ್ಲಿ ಹೇಳಬೇಕೆಂದರೆ ಪ್ರತಿಯೊಬ್ಬ ಮಾನವರಿಗೂ ತನಗೆ ಕೀರ್ತಿ ಬರಬೇಕು ಎನ್ನುತ್ತಾನೆ ಆ ಕೀರ್ತಿಯು ಹೇಗಿರಬೇಕು ಎಂಬುದನ್ನು ಗೊತ್ತು ಮಾಡುವುದು ಮಾನೋನ್ನತಿ ಯಾವನಾದರೊಬ್ಬ ತನಗೆ ಕಾಮಕಾಗ್ರಣಿ ಎಂದು ಕೀರ್ತಿ ಬರಲಿ ಎನ್ನುತ್ತಾನೇನು ಆಗೇನಾದರೂ ಬಂದರೆ ಅದನ್ನು ಅಪಕೀರ್ತಿ ಎನ್ನುತ್ತಾನೆ ಹೀಗೆ ಕೀರ್ತಿ ಅಪಕೀರ್ತಿ ಎಂದು ಗೊತ್ತು ಮಾಡುವುದು ಯಾವುದೋ ಅದೇ ಮಾನೋನ್ನತಿ ಅದರಿಂದ ತನ್ನದಲ್ಲದ ತನಗೆ ಬೇಡವೆಂದುವೆಂಬ ಮರ್ಯಾದೆಯನ್ನು ಕಲ್ಪಿಸಿಕೊಳ್ಳುವುದು ಒಂದು ಮನೋನ್ನತಿ ಅನ್ಯಾಯಾರ್ಜಿತವಾಗಿ ಬಂದಿದ್ದು ಬರುವುದಿದ್ದರೂ ಬೇಡ ಎನ್ನುವುದು ಒಂದು ಮನೋನ್ನತಿ ಇತರರಿಗೆ ಹಿಂಸೆಯಾಗದಂತೆ ತನಗೆ ನೋವಾಗದಂತೆ ನಡೆದುಕೊಳ್ಳುವುದು ಒಂದು ಮಾನೋನ್ನತಿ ಅಷ್ಟೇನು ಕಾಮಕ್ರೋಧಾದಿಗಳಿಗೆ ವಶನಾಗಿ ಹುಚ್ಚಾಪಟ್ಟೆ ಸಿಕ್ಕದಂತೆ ಸಿಕ್ಕಿದಂತೆ ನಡೆಯದೇ ದೊಡ್ಡವರ ಮಾರ್ಗದಲ್ಲಿಯೇ ನಡೆಯುತ್ತೇನೆಂದು ತನ್ನಲ್ಲಿ ಈಶ್ವರನಿದ್ದಾನೆಂದು ಅದೇ ಈಶ್ವರನು ಇತರರಲ್ಲಿಯೂ ಇದ್ದಾನೆಂದು ನಂಬಿ ಈಶ್ವರನಿಗೆ ದ್ರೋಹವಾಗದಂತೆ ನಡೆಯುವುದು ಮನೋನ್ನತಿ ಆದರೆ ಮನುವ ಮಾನವನು ಬಹುಬೇಗ ಇಚ್ಛಾದ್ವೇಷಗಳಿಗೆ ವಶನಾಗಿ ನಡೆಯುತ್ತಾನೆ ಇತರರನ್ನು ಮೆಚ್ಚಿಸಬೇಕೆಂಬ ದಾಕ್ಷಿಣ್ಯದಿಂದಲೋ ತನಗೆ ಯೋಗಕ್ಷೇಮ ಹಾನಿಯಾಗುವುದೆಂಬ ಲೋಭದಿಂದಲೋ ತಾನು ಸರಿಯೆಂಬ ಮೋಹದಿಂದಲೋ ಅಪಾಮಾರ್ಗ ಪ್ರವರ್ತಕನಾಗುತ್ತಾನೆ ಹಾಗಾಗದಂತೆ ತಡೆಯುವ ಶಕ್ತಿ ಯಾವುದೋ ಅದೇ ಮಾನೋನ್ನತಿ ನ್ಯಾಯವಾದ ಧರ್ಮವಾದ ಆತ್ಮ ವಿನಿಯೋಗವೇ ಮಾನೋನ್ನತಿ ಇದನ್ನು ಈಗ ನಾವು ಒಂದಿಲ್ಲ ಒಂದು ರೂಪದಿಂದ ಆಚರಿಸುತ್ತಲೇ ಇರುವವಲ್ಲವೇ ಹೌದು ಆಲಂಬಿ ಅಲ್ಲಿಯೇ ಮಾನವನ ಮನಸ್ಸು ಮುಗ್ಗರಿಸುವುದು ಅಭ್ಯಾಸಬಲದಿಂದಲೋ ವಿದ್ಯಾಬಲದಿಂದಲೋ ತಾನೆ ತಾನೇ ಸರಿ ಎಂಬ ಅಹಂಕಾರದಿಂದಲೋ ಅಂತೂ ಹೇಗೋ ಆಪತ್ಕಾಲದಲ್ಲಿ ಮುಗ್ಗರಿಸುವುದು ಹಾಗಾಗದಂತೆ ನೋಡಿಕೊಳ್ಳಬೇಕು ಎಂದು ಇದರ ಉಪದೇಶ ಧನವಂತನೊಬ್ಬನಿಗೆ ಹೆಂಡತಿಯು ಬಂದು ಕುಂಬಳಕಾಯಿಯು ಕೆಟ್ಟು ಹೋಗಿದೆ ಎಂದು ಹೇಳಿದಳಂತೆ ಅವನು ಹೋಗಲಿ ದನಕ್ಕೆ ಹಾಕುವಂತೆ ಅದು ಮುಟ್ಟಲಿಲ್ಲ ಎನ್ನಲು ಹಾಗಾದರೆ ಅದನ್ನು ದಾನ ಕೊಡು ಎಂದನಂತೆ ಅಂತಹ ಪದಾರ್ಥ ದೇವವೆಂಬ ಜ್ಞಾನವು ತಾನು ಶ್ರೀಮಂತ ತಾನು ಹಂತ ಅಂತಹ ದಾನವನ್ನು ಕೊಡಬಾರದೆಂಬ ಧಾರ್ಢ್ಯವೂ ಇದ್ದಿದ್ದರೆ ಅವನು ಹಾಗೆ ಹೇಳುತ್ತಿದ್ದನೇನು ಇನ್ನೊಮ್ಮೆ ಒಬ್ಬ ಅರಸನು ಯುದ್ದದಲ್ಲಿ ಸೋತ ಶತ್ರುವಿಗೆ ಸೆರೆ ಸಿಕ್ಕಿದನಂತೆ ಶತ್ರುವು ತನಗೆ ಶರಣಾಗತನಾಗಿ ಸಾಮಂತನಾಗಿರುವುದಾದರೆ ಅವನನ್ನು ಬಿಟ್ಟು ಆತನಿಗೆ ಮೊದಲ ಸ್ಥಾನಮಾನಗಳನ್ನು ಕೊಡುವುದಾಗಿ ಹೇಳಿದನಂತೆ ಅದಕ್ಕೆ ಸೋತ ಅರಸನು ನಿನ್ನ ಮೇಲೆ ಕೈಯನ್ನು ನಿನಗೆ ಮುಗಿಯುವುದು ನಿನಗೆ ಮುಗಿಯುವುದು ನನ್ನಂತಹವನಿಗೆ ಯೋಗ್ಯವಲ್ಲ ಎಂದಿದ್ದರೂ ಹೋಗುವವಾದ ದೇಹದ ಭೋಗಕ್ಕಾಗಿ ನಾನು ಕೈ ಮುಗಿದು ಬೇಡುವುದಿಲ್ಲ ಎಂದನಂತೆ ಹಾಗೆ ಶಾಶ್ವತವಾದದನ್ನು ಅಶಾಶ್ವತಕ್ಕಾಗಿ ಬಲಿ ಕೊಡುವುದಿರುವುದೇ ಮಾನೋನ್ನತಿ ನಾನು ಆಗಲೇ ಹೇಳಿದ ಹೇಳಿದಂತೆ ಇದನ್ನು ಪಡೆಯಲು ಅದೃಷ್ಟವಿರಬೇಕು ಅದು ಎಲ್ಲರಿಗೂ ಗೊತ್ತಿದೆ ಆದರೆ ಅದನ್ನು ಹಿಡಿಯುವ ಧೈರ್ಯ ಧೃತಿ ಸಾಮರ್ಥ್ಯ ಎಲ್ಲರಿಗೂ ಇಲ್ಲ ಆದ್ದರಿಂದ ಇದನ್ನು ಅಭಿವರ್ಧಿಸಲು ತಂದೆ ತಾಯಿಗಳು ಅದರಲ್ಲಿ ಮುಖ್ಯವಾಗಿ ತಾಯಿ ಹೆಣವಾಗಬೇಕು ಓ ಹೆಣಗಬೇಕು ಅದರಲ್ಲಿ ಮುಖ್ಯವಾಗಿ ತಾಯಿ ಹೆಣಗಬೇಕು ಅಲಂಬಿಗೆ ಅದನ್ನು ಕೇಳಿ ಹಾಗಾದರೆ ತಾಯಿ ತಾಯಿತನವೆಂಬುದು ಇಷ್ಟು ಕಠಿಣವಾಗುವುದೇ ಎನಿಸಿತು ಹೌದು ಇದು ಮಾಡಬೇಕಾದ ಕಾರ್ಯ ನನ್ನ ಮಗನಲ್ಲಿ ಇದ್ದ ಇದು ಇರಬೇಕಾದ ಸದ್ಗುಣ ಅದಕ್ಕಾಗಿ ನಾನು ಒದ್ದಾಡಬೇಕು ಒದ್ದಾಡುತ್ತೇನೆ ಎಂದುಕೊಂಡಳು ಅದಷ್ಟನ್ನು ಒಂದು ಸರಿಯಲ್ಲಿ ಮುಗಿಸಿದಳು ಆಚಾರ್ಯನು ಮುಂದುವರೆಸಿದನು ಅಲ್ಲಿಗೆ ಮಾನೋನ್ನತಿಯ ವಿಚಾರ ಸಾಕು ಒಟ್ಟಿಲ್ಲ ಎಂದು ಒಟ್ಟಿನಲ್ಲಿ ಸೂಕ್ಷ್ಮವಾಗಿ ಹೇಳಬೇಕೆಂದರೆ ಇದೇ ಸಮಾಜವನ್ನು ಅಥವಾ ಸಮಾಜವೆಂಬ ಹಾನಿಯನ್ನು ಅಂಕಿತದಲ್ಲಿರುವುದು ಅಂಕುಶ ಬೇರೆ ಮಾತಿನಲ್ಲಿ ಇದನ್ನೇ ಧರ್ಮವೆನ್ನುವುದು ಧರ್ಮವು ನಾನಾ ಹುರಿಯ ಧರ್ಮ ಬೇರೆ ಹಸುವಿನ ಧರ್ಮ ಬೇರೆ ಮರದ ಧರ್ಮ ಬೇರೆ ಬಳ್ಳಿಯ ಧರ್ಮ ಬೇರೆ ಹೀಗೆ ನಾನಾ ಮುಖವಾಗಿ ಹೆಜ್ಜೆಜ್ಜೆಗೂ ಭಿನ್ನಯಿಸುವ ಧರ್ಮವನ್ನು ಆರಾಧಿಸುವುದೇ ಮನೋನ್ನತಿ ಅದು ಪರ್ವದಂತೆ ಎತ್ತರವಾದರೂ ಗಾಳಿಯ ಸುಳಿವಿಕೆಗಿಂತ ಸೂಕ್ಷ್ಮವಾದದು ಇದನ್ನು ಬಲಿತ ಮನಸ್ಸು ಅರ್ಥ ಬಾಯಲ್ಲಿ ಹೇಳುವುದಾದರೆ ಹೇಗೆ ಹೇಗೆ ಎಷ್ಟೆಷ್ಟು ಹೇಳಿದರೂ ಸಲದೆಯೇ ಉಳಿಯುವುದು ಹಾಗೆಂದರೆ ಇದನ್ನು ಬಿಟ್ಟಿರಲು ಯಾರಿಗೂ ಸಾಧ್ಯವಿಲ್ಲ ಆದ್ದರಿಂದ ಮನಸ್ಸನ್ನು ವಲಿಸಿಕೊಂಡು ಧರ್ಮವನ್ನು ಆರಾಧಿಸುವವೆಂಬ ಛಲದಿಂದ ವ್ಯವಹಾರ ಮಾಡುವಿಕೆಯೇ ಮಾನೋನ್ನತಿಯು ಇನ್ನು ವಿದ್ಯೋನ್ನತಿಯ ವಿಚಾರವಾಗಿ ಅಷ್ಟು ಹೇಳುವ ಆಗಬಹುದು ಕೇಳುತ್ತಿದ್ದೇವೆ ನೋಡು ಎಲ್ಲದಕ್ಕಿಂತ ಸುಲಭವಾದದ್ದು ವಿದ್ಯುನ್ನತಿ ಕಾಯೋನ್ನತಿಯಲ್ಲಿ ದೇಹವನ್ನು ಕುರಿತಂತೆ ಮಾನೋನ್ನತಿಯಲ್ಲಿ ಮನಸ್ಸನ್ನು ಲಕ್ಷೀಕರಿಸಿದಂತೆ ವಿದ್ಯೋನ್ನತಿಯಲ್ಲಿ ಬುದ್ಧಿಯನ್ನು ಸೂಕ್ಷ್ಮ ಸೂಕ್ಷ್ಮಪಡಿಸಬೇಕು ಅದು ಹೇಗೆ ಎನ್ನುವ ಏನು ಅದು ವಿಚಾರದಿಂದ ಮಾತ್ರ ಸಾಧ್ಯ ವಿದ್ಯೆಯು ಹಾದಿಯ ವಿದ್ಯೆಯು ಹಾದಿಯ ಕೊನೆಯನ್ನು ಸೇರಿಸುವ ಸಾಧನ ಆ ಹಾದಿಯ ಕೊನೆಯನ್ನು ಏರುವ ಸಾಮರ್ಥ್ಯವನ್ನು ಸಂಪಾದಿಸಿಕೊಡುವುದು ಎಂದು ಆ ವಿದ್ಯೆಯನ್ನು ಆರಾಧಿಸುವುದು ವಿದ್ಯೋನ್ನತಿ ಎಲ್ಲರೂ ಇದನ್ನು ಸಾಧಿಸಲಿ ಎಂಬ ಆಶಯವು ಸದಾಶಯ ನಿಜ ಆದರೆ ಸಾಮಾನ್ಯವಾಗಿ ಸರ್ವರೂ ಅಶನಾಯ ಅಶನಾಯಪಿನಾಸ ರೂಪವಾದ ಎಂದರೆ ಹಸಿವು ನೀರಿಳಿಕೆಗಳೆಂಬ ವೃತ್ತಿಯನ್ನು ದಾಟಿಸುವ ಸಾಧನವೆಂದೇ ಆರಾಧಿಸುವುದು ಇಂತಹ ಜೀವನೋಪಾಯ ಸಾಧಕವಾದ ವೃತ್ತಿಯನ್ನು ಅವಲಂಬಿಸುವ ಚೇತನವನ್ನು ಕೊಡುವ ವಿದ್ಯೆಯು ಅಪ ವಿದ್ಯೆ ಇದನ್ನು ಸಾಧಿಸುವುದರಿಂದ ಹೊಟ್ಟೆ ಬಟ್ಟೆಗೆ ಸಮೃದ್ಧವಾಯಿತು ಆದರೆ ಮನುಷ್ಯನ ಗುರಿಯು ಅಷ್ಟೇ ಏನು ಹೊಟ್ಟೆ ಬಟ್ಟೆಯಿಂದ ಈಚೆಗೆ ಇನ್ನೇ ಆಚೆಗೆ ಇನ್ನೇನೋ ಒಂದಿದೆ ಎಂದು ನಂಬುವುದಕ್ಕೂ ಒಂದು ವಿಲಕ್ಷಣ ಸಾಮರ್ಥ್ಯ ಬೇಕು ಆಲಂಬಿ ಅಂತಹ ಆಚೆನದನ್ನು ಸಾಧಿಸಿಕೊಡುವುದು ಪರಾವಿದ್ಯ ಭಕ್ತನೊಬ್ಬ ಯಾರೋ ಒಂದು ಮುತ್ತಿನ ಹಾರವನ್ನು ಕೊಟ್ಟರಂತೆ ಆತನು ಕೊಟ್ಟವರ ಮೇಲಿನ ಗೌರವದಿಂದ ಅದನ್ನು ತೆಗೆದುಕೊಂಡದಂತೆ ಆದರೆ ಅವನಿಗೆ ಬೇಕಾದದು ಬೇಕಾದದ್ದು ತನ್ನ ಇಷ್ಟದೈವ ಆ ಹಾರದ ಮುತ್ತುಗಳಲ್ಲಿ ಆ ಇಷ್ಟ ದೈವವು ಇದೆಯೋ ಇಲ್ಲವೋ ಎಂದು ಒಂದೊಂದನ್ನು ಒಡೆದು ನೋಡಿ ಅದರಲ್ಲಿ ತನ್ನ ಇಷ್ಟ ದೈವವಿಲ್ಲವೆಂದು ಅದನ್ನು ಹೆಸರು ಬಿಟ್ಟದಂತೆ ಹಾಗೆ ತನ್ನ ಸುತ್ತಲೂ ಇರುವುದರಲ್ಲಿ ಅಮೃತವಿದೆಯೇ ಎಂದು ಹುಡುಕಬೇಕು ಅದು ಎಲ್ಲಿ ತಾನೇ ತಾನೂ ಆಗಿರುವುದು ಎಲ್ಲಿ ತಾನೇ ತಾನೂ ಆಗಿರುವುದು ಅಲ್ಲಿಗೆ ಹೋಗುವ ಸಾಮರ್ಥ್ಯವನ್ನು ಕಲ್ಪಿಸಿಕೊಡುವುದು ವಿದ್ಯೆ ಆ ವಿದ್ಯೆಯನ್ನು ಕುರಿತು ಎಲ್ಲರೂ ಹೇಳುವರು ಅದನ್ನು ಆದರೆ ಅದನ್ನು ಬಲ್ಲವರು ಲಕ್ಷಕ್ಕೊಬ್ಬನಿದ್ದರೆ ಹೆಚ್ಚು ಅಂತಹ ವಿದ್ಯೆಯನ್ನು ಸಾಧಿಸುವುದು ವಿದ್ಯೋನ್ನತಿ ಹೀಗೆ ಎಲ್ಲರೂ ಬಲ್ಲೆ ಬಲ್ಲೆ ಎಂದುಕೊಂಡರು ಯಾರೂ ಕಾಣದ ಆ ವಿದ್ಯೆಯನ್ನು ಪಡೆಯುವುದಾದರೂ ಹೇಗೆ ಎನ್ನುವ ಸಮಾಜವೆಂಬ ವೃಕ್ಷವೊಂದುಂಟು ಅದು ಬಹುಕಾಲಕ್ಕೊಮ್ಮೆ ಈ ವಿದ್ಯೋನ್ನತಿಯುಳ್ಳ ಮಹಾಪುರುಷನೆಂಬ ಸತ್ಫಲವನ್ನು ನೀಡುವುದು ಆಗ ಏನಾಗುವುದು ಬಲ್ಲೆಯ ಒಬ್ಬ ಸೂರ್ಯನ ಉದಯವಾದರೆ ಆತನ ಕಿರಣಗಳು ಎಲ್ಲಿಯವರೆಗೆ ಹೋಗುವವೋ ಅಲ್ಲಿಯವರೆಗೆ ಹಗಲಾಗುವಂತೆ ಅಮೃತ ಪ್ರವಾಹವನ್ನು ಹರಿಯುವುದು ಅಥವಾ ಅಮೃತ ವರ್ಷವೊಂದು ಕರೆಯುವುದು ಹಾಗೆ ಸೋನೆಗಟ್ಟಿ ಕರೆಯುವ ಅಮೃತವನ್ನು ಅಸಹ್ಯವೆಂದುಕೊಂಡು ಮನೆಯೊಳಗೆ ಸೇರಿಕೊಳ್ಳುವವರಿಲ್ಲ ಎನ್ನಬೇಡ ದಿನ ಉದಯಿಸುವ ಸೂರ್ಯನನ್ನು ನೋಡುವವರು ಇದ್ದಾರೆಂದು ಈ ಸೂರ್ಯನು ಸ್ಥಾವರ ಜಂಗಮಗಳ ಆತ್ಮನೆಂದು ಭಾವನೆ ಮಾಡಿ ಕೈಮುಗು ಮುಗಿಯುವವರು ಎಷ್ಟು ಮಂದಿ ಹಾಗೆ ವಿದ್ಯುನ್ನತಿಯುಳ್ಳ ಮಹಾಪುರುಷನು ಅಮೃತತ್ವವೇ ಜೀವನದ ಗುರಿ ಎಂದು ಸಾರಿದರು ಇದು ನನ್ನ ಅನುಭವ ನೀವು ಪಡೆದುಕೊಂಡು ಪೃಥಾರ್ಥರಾಗಿ ಎಂದು ಕೂಗುತ್ತಿದ್ದರು ಅದನ್ನು ಕೇಳದೆ ಕೇಡದಂತೆ ಎಲ್ಲರೂ ಹೋಗುವರು ದೇಶ ಕಾಲಗಳು ಪ್ರಸನ್ನರಾಗಿ ಪಂಚಭೂತಗಳು ಆಗಬಹುದೆಂದು ಒಪ್ಪಿ ದೇವ ಪಿತೃಗಳು ಜಗತ್ತನ್ನು ಅನುಗ್ರಹಿಸಬೇಕಾದ ಬೇಕೆಂದಾಗ ಅಂತಹ ಮಹಾತ್ಮನು ಮಹಾತ್ಮನ ಉದಯವಾಗುವುದು ಆಲಂಬಿ ನೀನು ಪುಣ್ಯವಂತಿಸಲು ಅಂತಹ ಮಹಾತ್ಮನನ್ನು ಹೊಟ್ಟೆಯಲ್ಲಿ ಮಗನಾಗಿ ಪಡೆದೆ ನಿನ್ನದಾದ ರಕ್ತ ಆ ಚೇತನಕ್ಕೆ ಗುಡು ಕಟ್ಟಿಕೊಟ್ಟಿದೆ ಅವುಗಳಲ್ಲಿ ಸೇರಿಕೊಂಡ ಚೇತನವು ತನ್ನ ಸ್ವಸ್ವರೂಪವನ್ನು ಕಂಡುಕೊಳ್ಳಲು ಕಂಡುಕೊಳ್ಳಲು ತೊಂದರೆಯಾಗದಂತೆ ಕಾರ್ಯೋನ್ನತಿಯನ್ನು ಸಾಧಿಸಿಕೊಳ್ಳಲು ಸಾಧಿಸಿಕೊಳ್ಳಲು ಒಪ್ಪಿರುವ ನೀನು ಆ ದೇಹದಲ್ಲಿ ಬುದ್ಧಿಯು ಅಂಧಕಾರ ಅಂಕಾರ ಅಂಧಕಾರಾವೃತ್ತವಾದ ಗುಹೆಯಾಗದಂತೆ ನೋಡಿಕೋ ಆ ಬುದ್ಧಿಯು ಪರಿಶುದ್ಧವಾಗಿ ತನ್ನಲ್ಲಿ ಪ್ರತಿಫಲಿಸಿರುವ ಚೇತನ ಬಿಂಬ ಚೇತನದ ಬಿಂಬವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಅನುಕೂಲವಾಗುವಂತೆ ಆ ಬುದ್ಧಿಗೆ ಇಂದಿನಿಂದ ಶ್ರೇಯ ಶ್ರೇಯ ಪ್ರೇಯಗಳನ್ನು ಹೇಳು ಅದರ ಶ್ರೇಯಸ್ಸುಗಿಂತ ಪ್ರೇಯಸಿಗಿಂತ ದೊಡ್ಡದು ಅದರ ಶ್ರೇಯಸ್ಸು ಪ್ರೇಯಸಿಗಿಂತ ದೊಡ್ಡದು ಎನ್ನುವುದನ್ನು ತಪ್ಪದೆ ಹೇಳುತ್ತಿರು ಮುಖ್ಯವಾಗಿ ಒಂದು ಮರೆಯಬೇಡ ಆ ಮಹಾನುಭಾವರು ನಮ್ಮ ಹೊಟ್ಟೆಯಲಿ ಹುಟ್ಟುವುದಕ್ಕೆ ನಮ್ಮನ್ನು ತಂದೆ ತಾಯಿಗಳನ್ನಾಗಿ ಪಡೆದುದಕ್ಕೆ ವ್ಯಸನ ನೋಡಿಕೊ ಆಯಿತು ಈ ಬೊಮಟೆಗೆ ಮಾತು ಬರುವುದಿಲ್ಲವಲ್ಲ ಹೀಗಿರುವಾಗ ಇದಕ್ಕೆ ಅರ್ಥವಾಗುವಂತೆ ಹೇಳುವುದಾದರೆ ಹೇಗೆ ಅದಕ್ಕೆ ಒಂದು ಉಪಾಯವಿದೆ ಅದು ಬೊಮಟೆ ಮಾತು ಬರುವುದಿಲ್ಲ ವಿವೇಕವಿಲ್ಲ ಮೊದಲಾದವಲ್ಲ ನಿನ್ನ ಭ್ರಾಂತಿಗಳು ಆಲಂಬಿ ಆ ಮಗುವಿನ ದೇಹದಲ್ಲಿರುವ ಚೇತನವು ಮಗನಲ್ಲ ಎಂದು ನಂಬಿ ಸಮಾನ ಸ್ಕಂದರೊಡನೆ ಮಾತನಾಡುವಂತೆ ಆಡು ಅಲ್ಲದೆ ನೀನು ಮಗುವನ್ನು ಮಾತನಾಡಿಸುವಾಗ ಎಲ್ಲವೂ ಗೊತ್ತಿರುವ ಸಮಾನ ವಯಸ್ಸರೊಡನೆ ಮಾತನಾಡುವಂತೆ ಮಾತನಾಡುತ್ತೀಯೇ ಎಂಬುದನ್ನು ಮರೆಯಬೇಡ ಆಲಿಂಬಿನಿಯೋ ಆಗಬಹುದಳು ದೇವರಾತನು ನಾನು ಇದುವರೆಗೆ ಈ ಜಾತಿಯ ಮಾತುಗಳನ್ನೇ ಆಡಿರಲಿಲ್ಲವಲ್ಲ ಅದು ಹೇಗೆ ಬಂತು ಯೋಚಿಸುತ್ತಾ ಕುಳಿತರುಳು ಆಲಿಂಬಿನಿಯೋ ತೊಡೆಯ ಮೇಲಿದ್ದ ಮಗುವು ನಕ್ಕಿತು ಅವಳು ಆ ವಯಸ್ಸಿನ ಮಗುವು ಅಡುವುದನ್ನು ಬಲ್ಲಳು ನಗುವ ನಗುವುದನ್ನು ನೋಡಿರಲಿಲ್ಲ ಇದೇನು ಆಶ್ಚರ್ಯ ಎಂದು ತಾಯಿಯನ್ನು ಅವಳು ಬಂದು ನೋಡಿ ಇದೇನು ವಿಚಿತ್ರವೋ ನಾನು ಇದುವರೆಗೆ ನೋಡೇ ಇರಲಿಲ್ಲ ಎಂದು ಬೆಕ್ಕಸಬರಗಾದಳು ಆ ನಗುವು ತನಿಗ ತನಗಾಗಿ ಎಂದಿಸಿತು ಆಚಾರ್ಯನಿಗೆ ಹಾಗಾದರೆ ನಾನು ಇಷ್ಟು ಹೊತ್ತು ಮಾತನಾಡಿದುದು ಈ ಮಗುವು ಮಗನಾಗಿರುವ ಮಹಾನುಭಾವ ಪ್ರೋ ಎಂದುಕೊಂಡು ಮಗುವಿನ ಕಡೆಗೆ ತಿರುಗಿದೆನು ಆತನಿಗೆ ಉತ್ತರವೆಂಬಂತೆ ಮಗುವು ಇನ್ನೂ ಸಲ ನಕ್ಕಿತು ಆಚಾರ್ಯನಿಗೆ ಯೋಚನೆಯಾಯಿತು ತಾವು ಇದುವರೆಗೆ ಅಮೃತದ ಮಾತು ಆಡಿದುದು ಆದರೆ ಆ ಅಮೃತ ಆ ಅಮೃತ ಮರಣವನ್ನು ಮೀರಿದುದು ಆ ಅಮೃತ ಮರಣವನ್ನು ಮೀರಿದುದು ಎಂಬ ಅರ್ಥದಲ್ಲಿ ಮಾತ್ರ ಈ ದಿನ ಅಮೃತವೆಂದರೆ ಬ್ರಹ್ಮ ಆನಂದ ಎಂಬರ್ಥದಲ್ಲಿ ಈತನು ಹೀಗೆ ನನಗೆ ತಿಳಿಯದಂತೆಯೇ ನನ್ನನ್ನು ಬದಲಾಯಿಸುವನೋ ಈಗ ಕರ್ಮಠನಾಗಿರುವ ನಾನು ಈತನ ಪ್ರಭಾವದಿಂದ ಬರಬರುತ್ತ ಬ್ರಹ್ಮಿಷ್ಟನಾಗಿ ಹೋಗುವೆನೋ ಎನಿಸಿತು ಮತ್ತೊಮ್ಮೆ ನಗು ನೋಡಿದನು ಆಗಲು ನಕ್ಕಿತು ಆಚಾರ್ಯನಿಗೆ ದಿಗಲಾಯಿತು ಆದರೂ ಸಂತೋಷವೂ ತಪ್ಪಲಿಲ್ಲ ಒಂದು ವೇಳೆ ಆದರೇನು ಕರ್ಮದಲ್ಲಿ ಕಾಮವಿದೆಯಂತೆ ಅದು ತಪ್ಪಿದರೆ ಕರ್ಮವು ನಿಷ್ಕಾಮವಾದರೆ ಬ್ರಹ್ಮವೇ ಗತಿಯಂತೆ ಆಗಲಿ ಅದು ಏನು ಅವ್ಯ ಆಗಲಿ ಅದು ಏನೋ ಅವಿಹಿತವಾದದಲ್ಲ ಬ್ರಹ್ಮ ಎಲ್ಲೆಲ್ಲೂ ಇದೆ ಎಂದು ಎನ್ನುತ್ತಿರುವುದು ಇದೆಯೆಂದು ಒತ್ತಿ ಹೇಳುವ ಹಾಗಾಗುವುದು ಹಾಗಾಗುವುದು ಬಿಟ್ಟಿ ಇಲ್ಲ ಎಂದು ಏನೇನೋ ಯೋಚಿಸುತ್ತಾ ಅಲ್ಲಿಂದ ಎದ್ದು ಹೋದನು ಹೋಗುವಾಗ ಮಗುವಿನ ಮುಖವನ್ನು ನೋಡಬೇಕೆನಿಸಿತು ಬೇಡ ಎಂದು ಯಾರೋ ತಳ್ಳಿಕೊಂಡು ಹೋದಂತೆ ಆಯಿತು ಹೊರಟು